ಶ್ರೀಗುರುಭ್ಯೋ ನಮಃ ಹರಿಹಿ ಹಿ ಓಂ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಮಹಾಪುರಾಣ ಅದರಲ್ಲಿ ಎರಡನೇದಾದ ರುದ್ರ ಸಂಹಿತೆ ಅದರಲ್ಲಿ ಎರಡನೇದಾದಂಥ ಸತೀಖಂಡ ಅದರಲ್ಲಿ ಮೂವತ್ತನಾಲ್ಕನೇ ಅಧ್ಯಾಯ ಶ್ರೀ ಓಂ ನಮ ಶಿವಾಯ ಅಥ ಶ್ರೀ ಶಿವಮಹಾಪುರ ರುದ್ರ ಸಂಹಿತೇ ಚತುಸ್ಯ ಬ್ರಹ್ಮೋವಾಂ ಪ್ರಚಲಿತ ಚಾಸ್ ವೀರಭದ್ರೇ ಗಣಾನ್ವಿ ದೃಷ್ಟಚಿನ್ನ ದಕ್ಷಿಣ ದೃಷ್ಟನೆ ವಿಬುಧೈರಪಿ ಬ್ರಹ್ಮ ಹೇಳ್ತಾನೆ ಇಲ್ಲಿ ನಾಡ್ದೇ ಹೀಗೆ ವೀರಭದ್ರನು ಗಣಲೋಡನೆ ದಕ್ಷ ಜ್ಞಾನಶಕ್ಕೆ ಹೊರಟ ಹೊರಟಾಗ ಅತ್ತಲಾಗಿ ದಕ್ಷಿಣಿಗೂ ದೇವತೆಗಳಿಗೂ ಕೆಟ್ಟ ಶಕುನಗಳು ಕಾಣಿಸಿದುವು ಉತ್ಪಾತ ವಿವಿಧಾಶ್ಚಾಸ ವೀರಭದ್ರೇ ಗಣಾನ್ವಿ ತ್ರಿವಿಧ ಪಿಧೇ ವರ್ಷೆ ಯಜ್ಞವಿಧ್ವಂಸೂಚಕ ಅಂದರೆ ತ್ರಿವಿಧವಾದ ಉತ್ಪಾತಗಳು ಕಾಣಿಸಿದುವು ಯಜ್ಞನಾಶವನ್ನು ಸೂಚಿಸಿದುವು ಆಧಿದೈವಿಕ ಆಧಿಭೌತಿಕ ಆಧ್ಯಾತ್ಮಿಕ ರೂಪವಾದಂತಹ ತ್ರಿವಿಧ ಮೂರು ವಿಧವಾದ ಉತ್ಪಾತಗಳು ದಕ್ಷ ವಾಮಾಕ್ಷಿ ಬಾಹೂರು ವಿಸ್ಪಂದ ಸಮಜಾಯತ ನಾನಾ ಕಷ್ಟಪ್ರದಸ್ತಾತ ಸರ್ವದಾಶುಭ ಸೂಚಕ ಆದಿದೈವಿಕ ಅಂದರೆ ದೇವತೆಗಳಿಂದ ಉಂಟಾಗತಕ್ಕಂತಹ ಉಂಟಾಗದ್ದು ಉಂಟಾಗುವಂಥದ್ದು ಆದಿ ಭೌತಿಕ ಅಂತೇಳಿದರೆ ಭೂತಗಳಿಂದ ಪಂಚಭೂತಗಳಿಂದ ಅಥವಾ ಶಾರೀರಿಕವಾಗಿ ಪಂಚಭೂತಗಳು ಇತರ ಪ್ರಾಣಿಗಳಿಂದ ಉಂಟಾಗತಕ್ಕಂಥದ್ದು ಆಧ್ಯಾತ್ಮಿಕ ಅಂತೇಳಿದರೆ ಶಾರೀರಿಕವಾಗಿ ತನ್ನ ಸ್ವಂತ ಶರೀರದಲ್ಲಿ ಹೀಗೆ ಮೂರು ರೀತಿಯಾದಂತಹ ಉತ್ಪಾದಗಳು ದಕ್ಷ ಬ್ರಹ್ಮನ ಎಡಬಾಹು ಕಣ್ಣು ತೊಡೆ ಇವುಗಳು ಅದರದ್ದು ಎಡಭಾಗ ಇದು ಆಧ್ಯಾತ್ಮಿಕ ರೂಪವಾದ ಉತ್ಪಾತ ಅಥವಾ ಚಿಹ್ನೆಗಳು ಇದು ತುಂಬ ಅಶುಭವಾದದ್ದು ಆಧ್ಯಾತ್ಮಿಕ ಅಂದರೆ ಶರೀರದ್ದು ಎಡಭಾಗ ಅಂದರೆ ಪುರುಷನಿಗೆ ಎಡಭಾಗ ಸ್ಪಂದನ ಆದರೆ ಅದು ಅಪಶಕುನ ಸೂಚಕ ಅಶುಭ ಸೂಚಕ समभूत भूकंपस्म भूत दक्षिणयागस्थले तकोपश्यच्च मध्यान्हने नक्षत्राण्यभुता चक्षयागशाल स्थल भूकंप आयु आदिभौत दक्षिण मध्यान्ह अद्भुतवा नक्षत्र मध्यान्ह आदि भौतिकवा रीतिया दिश्चासन सुमलिना कर्बुरो भू दिवाक ಪರಿವೇಶ ಸಹಸ್ರೇಣ ಸಂಕ್ರಾಂತ ಭಯಂಕರ ದಿಕ್ಕುಗಳು ಮಲಿನವಾದು ಅನೇಕ ಪರಿವೇಶಗಳುಳ್ಳವನಾಗಿ ಸೂರ್ಯನು ವಿಚಿತ್ರವಾಗಿ ಭಯಂಕರವಾಗಿ ತೋರಿದನು ಆದಿ ದೈವಿಕ ದೇವ ಸೂರ್ಯದೇವ ನಕ್ಷತ್ರ ಪತಂತಸ್ಮ ವಿಧ್ಯ ಪ್ರಭಾಚ ನಕ್ಷತ್ರಣ ಅಭೂತ್ ವಕ್ರಗತಿಖಿ ತಿದ್ದು ಪ್ರಕಾಶಿತಕ್ಕಂಥ ನಕ್ಷತ್ರಗಳು ಕಳಚಿಬಿದ್ದವು ಮಿಕ್ಕ ಕೆಲ ನಕ್ಷತ್ರಗಳು ವಕ್ರವಾಗಿಯೂ ಕೆಳಮುಖವಾಗಿಯೂ ಸಂಚರಿಸಿದವು ಗೃಧ್ರಾ ದಕ್ಷ ಶಿರ ಸ್ಪೃಷ್ಟ ಸಮೂತ ಸಹಸ್ರಶಃ ಆಸೀತ್ ಗೃಧ್ರಪಕ್ಷಾಯೈ ಸಚ್ಚಾಯೋ ಅನೇಕ ಹದ್ದುಗಳು ದಕ್ಷಿಣ ತಲೆ ಮೇಲೆ ಹಾರಿ ಸ್ಪರ್ಶಿಸಿ ತೆರಳಿದವು ಮತ್ತು ಯಜ್ಞ ಮುತ್ತಿದವು ಉಪವಾಶಿರೇ ಯಜ್ಞೂಮು ಕ್ರೋಷ್ಟಾರೋ ನೇತ್ರಕಸ್ತಥ ಉಲ್ಕಾ ವೃಷ್ಟಿರಭೂತ್ ತತ್ರ ಶ್ವೇತವೃಶ್ಚಿಕ ಸಂಭವ ಯಜ್ಞಭೂಮಿಯಲ್ಲಿ ನರಿಗಳು ಬಂದು ಕೂ ಕೂಗಿದವು ಹ್ಞೂ ಉಲ್ಕಾ ಅಂಥೇಳಿದರೆ ಕೆಂಡ ಕೊಳ್ಳಿಗಳ ಸುರಿಮಳೆಯಾಯಿತು ಉಲ್ಕಾ ವೃಷ್ಟಿರಭೂತ ತತ್ರ ಶ್ವೇತವೃಶ್ಚಿಕ ಸಂಭವ ಬಿಳಿಯ ಚೇಳುಗಳು ಕಾಣಿಸುವುದು ಹ್ಞೂ ಕಪ್ಪು ಕಪ್ಪು ಚೇಡಾದರೆ ಇರುವಂಥದ್ದು ಬಿಳಿ ಚೇಡು ಕಾಣಿಸಿದಂತೆ ಕ್ರೋಷ್ಠಾರ್ಹ ಅಂದರೆ ನರಿಗಳು ನೇತ್ರಕಸ್ತ ಹ್ಞೂ ಯಜ್ಞಭೂಮಿಯಲ್ಲಿ ಬಂದು ವವಾಶಿರೇ ವವಾಶಿರೆ ಯಜ್ಞಭೂಮವು ಕ್ರೋಶತಿ ರೌತಿ ಇತಿ ಕ್ರೋಷ್ಠಾರ್ಹ ಹ್ಞೂ ಅಂದರೆ ಕ್ರೋಶ ಮಾಡತಕ್ಕಂಥವುಗಳು ಕೂಗು ಗೂ ಗೀಳಿಡುವಂಥವು ಗೀಳಿಡುತ್ತಲ್ಲ ಅದು ಆನೆಗೆ ಹೇಳುವಂಥದ್ದು ಇದು ಅಂದರೆ ಕೂಗು ನರಿಗಳು ಕುಯಿಗುಡ್ತವೆ ಆ ಶಬ್ದ ಅದರಿಂದಾಗ ಉಗಳಿಗೆ ಕ್ರೋಷ್ಠಾರ್ಹ ಅಂಥೇಳಿ ಹೆಸರು ಹ್ಞೂ ಕ್ರೋಷ್ಠ ಅಂಥೇಳಿ ಸ್ಟೂ ಪುಲ್ಲಿಂಗ ಸುಲಿಂಗ ಎರಡಕ್ಕೆ ಬರ್ತದೆ ಕ್ರೋಶತಿ ರೌತಿ ಇತಿ ಕ್ರೋಷ್ಠಾರ್ಹ ಅಂಥೇಳಿ ನದಿಗಳು ಗೀಳಿಡ್ಲಿಕ್ಕೆ ಶುರು ಅಲ್ಲಿಗೆ ಬಂದು ಗೀಳಿಟ್ಟವು ಹ್ಞೂ ಅಂಥೇಳಿ ವಿಚಿತ್ರವಾದಂಥ ಕೆಲವು ಘಟನೆಗಳು ನಡೀತದೆ ಆಮೇಲೆ ಖರಾವಾತ ವೌಸ್ತತ್ರ ಪಾಂಸು ವೃಷ್ಟಿ ಸಮನ್ವಿತಃ ಶಲಭಾಚ ಸಮದ್ಭೂತ ವಿವರ್ತ ಧೂಳು ಮತ್ತು ತುಂತುಗಳೊಡನೆ ಬಿರುಗಾಳಿಯು ರಭಸು ಎಂದು ಬೀಸಿತು ಖರಾವಾತ ವವೂ ತತ್ರ ಪಾಂಸು ವೃಷ್ಟಿ ಸಮನ್ವಿತ ಪಾಂಸು ವೃಷ್ಟಿ ತುಂತುರು ಖರಾವಾತ ಧೂಳು ಗಾಳಿ ಬೀಸಿತು ಶಲಭಾಶ್ಚ ಸಮೂತ ಮಿಡತೆಗಳು ಅಸಂಖ್ಯಾತವಾಗಿ ತೋರಿದವು ಶಲಭಾಶ್ಚ ಸಮೂತ ವಿವರ್ತಾನಿಲಕಂಪಿತ ಬಿರುಗಾಳಿಯ ಒಂದು ಪ್ರಭಸಕ್ಕೆ ಅವು ಕಂಪಿಸ್ತಾ ಇದ್ದವು ಸಹ ಹಾರಾಡ್ತಾ ತೂರಾಡ್ತಾ ಇದ್ದು ಶಲಭ ಅಂದರೆ ಬಿಡತೆ ಅಂತೇಳಿ ಇಲ್ಲಿ ಮುಂದೆ ಈತೈಶ್ಚ ಪವನೈರುಧ್ವಂ ಸ ದಕ್ಷಿಣಾಧ್ವನಮಂಡಪ ದೇವಾನ್ವಿತೇನ ದಕ್ಷಿಣಯತೋ ನೂತನೋದ್ಭುತ ಈತಿ ಬಾಧೆಯಿಂದಲೂ ಬಿರುಗಾಳಿಯಿಂದಲೂ ದಕ್ಷನ ಅನ ಯಾಗಮಂಡಪವು ಅಲ್ಲೋಲು ಕಲ್ಲೋಳುವಾಯಿತು ಹ್ಞೂ ಎಲ್ಲ ಅಪಶಕುನಗಳನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ ಏನೇನಾಯಿತು ಅಂತೇಳಿ ಹ್ಮ್ ಈಯತೆ ಅನಯೋ ಇತಿ ಈತಿ ಅಂತೇಳಿ ಹ್ಮ್ ಕೃಷಿಗೆ ಆರು ಪ್ರಕಾರವಾದ ಉಪದ್ರವ ವಿಶೇಷಗಳನ್ನು ಹೇಳಿದ್ದಾರೆ ಅವುಗಳಲ್ಲಿ ಒಂದು ಇದು ಅಂತೇಳಿ ಹೇಳ್ತಾರೆ ಅತಿವೃಷ್ಟಿ ಅನಾವೃಷ್ಟಿ ಶಲಭಾ ಮೋಷಿಕಾಹ ಖಗಾಹ ಪ್ರತ್ಯಾಸಶ್ಚ ರಾಜ ಷಡೇತ ಈತಯಸ್ಮತಾ ಈತಿಗಳು ಅಂದರೆ ಉಪದ್ರವಗಳು ಅಂತೇಳಿ ಅಡೆತಡೆಗಳು ಅಂತೇಳಿ ಈತಿ ಬಾಧೆ ಕೃಷಿಗೆ ಇರತಕ್ಕಂಥದ್ದು ಯಾವುದು ಅನಾವೃಷ್ಟಿ ಶಲಭ ಅಂದರೆ ಅದೇ ಮಿಡತೆಗಳು ಅಂದರೆ ಕೀಟಗಳು ಹ್ಞೂ ಹಾಳು ಮಾಡ್ತಕ್ಕಂಥ ಕೃಷಿಯನ್ನು ಮೂಷಿಕಾಹ ಇಲಿಗಳು ಆಮೇಲೆ ಖಗಾಹ ಪಕ್ಷಿಗಳು ಪ್ರತ್ಯಾಸನ್ನಾಶ್ಚ ರಾಜನ ಹ್ಞೂ ಬಂದಿರುವಂತ ರಾಜರುಗಳು ರಾಜರುಗಳು ಬಂದರೆ ಕೃಷಿಗೆ ಹಾನಿ ಅಂದರೆ ಉತ್ಪನ್ನಗಳಲ್ಲಿ ತೆರಿಗೆ ಕೇಳ್ಬೋದು ಅವರು ಕೃಷಿ ಉತ್ಪನ್ನದಲ್ಲಿ ಅಥವಾ ಅವರು ಕೇಳಿದಷ್ಟು ಕೊಡಬೇಕಾಗ್ತದೆ ಅಂಥೇಳಿ ಆಮೇಲೆ ಅದು ಈ ರೀತಿ ಯಾರು ಷಡ್ಯತಾಹ ಈತೆಯ ಸ್ಮೃತ ಅಂತೇಳಿ ಸ್ಮೃತಿಯಲ್ಲಿ ಹೇಳಿದೆ ಇವುಗಳು ಹಾಗೆ ನೃಪತಿರಹಿತ ಯುದ್ಧಮ್ ಅಂತೇಳಿ ಕೂಡ ಕಲಹಭೇದ ಅಂತೇಳಿ ಕೂಡ ಹೇಳ್ತದೆ ಈತಿ ಅಂತೇಳಿದ್ರು ಈತೆಯು ವ್ಯಾಧಯಸ್ತಂದ್ರ ದೋಷ ಕ್ರೋಧಾದಯಸ್ತಥ ಉಪದ್ರವಶ್ಚ ವರ್ತಂತೆ ಆದಯ ಯು ಕ್ಷುದ್ಭಯಂತ ಅಂಥೇಳಿ ಮಹಾಭಾರತದಲ್ಲಿ ಹನುಮಂತ ಭೀಮ ಇವರ ಸಂವಾದದಲ್ಲಿ ಬರ್ತದೆ ಈತಿಗಳು ಅಂತೇಳಿದರೆ ವ್ಯಾಧಿಗಳು ತಂದ್ರ ಆಲಸ್ಯ ದೋಷ ದೋಷಗಳು ಕ್ರೋಧಾದಯ ಈತಯೋ ವ್ಯಾಧಯ ತಂದ್ರ ದೋಷ ಕ್ರೋಧಾದಯ ತ ಉಪದ್ರವರ್ತಂತೆ ಆಧಯ ಕ್ಷುದ್ಭಯ ತುದ್ಭಯ ಹಸಿವಿನ ಭಯ ಆಧಯ ಇವುಗಳು ಆಧಿಗಳು ಅಂತೇಳಿರ್ತಾರೆ ಆಧಿ ವ್ಯಾಧಿ ಹೀಗೆ ಈತಿ ಉಪಟಳ ಉಪದ್ರ ಎಂತಕ್ಕಂಥ ಅರ್ಥ ಇಲ್ಲಿ ಹೀಗೆ ಈತಿ ಬಾಧೆ ಅಂತೇಳಿ ಅಡೆತಡೆಗಳು ಹೀಗೆ ವೇಮುರ್ದಕ್ಷಾಧಯಸ್ಸರ್ವೇ ತದಾ ಶೋಣಿತಮದ್ಭುತ ವೇ ಮುಚ್ಚ ಮಾಂಸಖಂಡಾ ಸಶಲ್ಯಾ ಮುಹುರ್ಮುಹು ವೇ ಮುಹು ಅಂದರೆ ವಾಮನ ಮಾಡಿದರು ಅಂತೇಳಿ ದಕ್ಷಾಧಯ ಸರ್ವೇ ದಕ್ಷಾದಿ ಮೊದಲಾದ ಎಲ್ಲರೂ ಕೂಡ ತದಾ ಶೋಣಿತಮದ್ಭುತ ವಿಶೇಷವಾಗಿ ರಕ್ತವನ್ನು ವೇಮುಚ್ಛ ಮಾಂಸಖಂಡೀ ಶಲ್ಯದಿಂದ ಕೂಡಿದ ಮಾಂಸಂಡಗಳನ್ನು ಕೂಡ ಸ ಶಲ್ಯ್ಯಾನ ಮುಹುರ್ಮುಹು ಪುನಃಪುನಃ ರಕ್ತವಾಂತಿ ಮಾಂಸ ವಾಂತಿ ಹ್ಞೂ ಎಲ್ಲ ಮಾಡಿದರು ಅಂಥೇಳಿ ಇಲ್ಲಿ ಅಪಶಕವನ್ನು ಹೇಳ್ತಾ ಇದ್ದಾರೆ ಹ್ಮ್ ಶಲ್ಯಂ ಅಂತ ಹೇಳಿದರೆ ಶಲತಿ ಚಲತಿ ಇತಿ ಶಲ್ಯಂ ಹ್ಞೂ ಶಲ್ಯ ಅಂದರೆ ಒಂದು ಬಾಣ ಆಯುಧಕ್ಕೆ ಒಂದು ಹೆಸರು ಇನ್ನೊಂದು ಪಾಪಕ್ಕೆ ಹೆಸರು ಪಾಪ ಇನ್ನೊಂದು ಅಸ್ಥಿ ಮೂಳೆ ಶಲ್ಯ ಅಂತ ಹೇಳಿದರೆ ಇಲ್ಲಿ ನಾವು ಅಸ್ಥಿ ಎನ್ನತಕ್ಕಂಥ ಅರ್ಥವನ್ನು ತೆಗೆಕೊಳ್ಬೇಕಾಗ್ತದೆ ಶಲ್ಯ ಸಾ ಶಲ್ಯ ಅಂದರೆ ಮೂಳೆ ಎಲುಬು ಸಹಿತವಾದ ಮಾಂಸ ರಕ್ತ ಇವುಗಳನ್ನೆಲ್ಲ ಪುನಃ ಪುನಃ ವಮನ ಮಾಡಿದರು ದಕ್ಷಾದಿಗಳೆಲ್ಲರೂ ಕೂಡ ಸಕಂಪಾಶ್ಚ ಬಭೂಸ್ತೇ ದೀಪಾವಾತಾಹತ ಇವ ದುಃಖಿತಾಶ್ಚ ಅಭವನ್ ಸರ್ವೇ ಶಸ್ತ್ರಧಾರಾಹತ ಇವ ಗಾಳಿಯಿಂದ ಹೊಡೆಯಲ್ಪಟ್ಟ ದೀಪದಂತೆ ಎಲ್ಲರೂ ನಡುಗಿದರೂ ಆಯುಧಗಳ ಪ್ರಹಾರವನ್ನು ತಿಂದವರಂತೆ ದುಃಖಗೊಂಡವರಾದರು ತದ ನಿನಾದ ಜಾತಾನ ಬಾಷ್ಪವರ್ಷಾ ತತ್ಕ್ಷಣೆ ಪ್ರಾತ ತುಷಾರವರ್ಷೀಣಿ ಪದ್ಮಾವಿ ಭವನಂತರೇ ಕೆಟ್ಟ ಶಬ್ದಗಳು ಕೇಳಿಸಿದಂತೆ ತದಾ ನಿನಾದ ಜಾತಾನ ಬಾಷ್ಪವರ್ಷಾ ತತ್ಕ್ಷಣೆ ಪ್ರಾತಃ ತುಷಾರವರ್ಷೀಣಿ ಪ್ರಾತಃ ಕಮಲಗಳು ಹಿಮಲದ ತುಂತುರುಗಳನ್ನು ಉದುರಿಸುವಂತೆ ಎಲ್ಲರ ಕಣ್ಣಿನಲ್ಲಿಯೂ ಕಣ್ಣೀರು ಪದ್ಮಾನಿ ಪದ್ಮಾನ್ ಇವ ವನಾಂತರೇ ಬಾಷ್ಪವರ್ಷಾ ತಕ್ಷಣ ದಕ್ಷಿಣಿ ಜಾತಾನಿ ಹ್ಯ ಹ್ಯಕಸ್ಮಾತ್ ವಿಷಧಾನಿಯ ನಿಶಾಂ ಸಂಗವೇ ರಾತ್ರಿಯಲ್ಲಿ ಕಮಲಗಳು ಬಿಳಿಯ ಕಮಲಗಳು ಅಕಸ್ಮಾತ್ತಾಗಿ ಕೌ ಕುಂಗುದಗಳು ಬಿಳಿಯ ಕಮಲಗಳು ಅಕಸ್ಮಾತಾಗಿ ಅರಳುವಂತೆ ದಕ್ಷ ಮೊದಲಾದರೂ ಕಣ್ಣುಗಳು ಅಕಸ್ಮಾತ್ತಾಗಿ ಅರಳಿದುವಂತೆ ಹ್ಞೂ ನಿರೀಕ್ಷಿಸಿದೆ ತನ್ನಿಂದ ಅಸೃಗ್ವರ್ಷ್ ಅಸೃಗ್ವರ್ಷ ದೇವ್ಚ ತಿಣಾವೃತಿಶ ದಿಗ್ಹೋಭೂದ್ವಿಶೇಷೇಣ ತ್ರಾಸಯನ್ ಸಕಲಾಂಜನಾ ರಕ್ತಮಳೆ ಸುರಿಯಿತು ಅಸೃಗ್ರ್ಷ ಅಸೃಕ್ ಅಂದರೆ ರಕ್ತ ಅಂದರೆ ಮಳೆಯಾಯಿತು ದಿಕ್ಕುಗಳು ಕತ್ತಲೆಯಿಂದ ಮುಚ್ಚಿದವು ದೇವ್ಚ ತಿಣಾವೃತ ದಿಶಃ ದಿಗ್ದಾಹೋ ಅಭೋ ಅಭೂದ್ವಿಶೇಷೇಣ ದಿಕ್ಕುಗಳೆಲ್ಲ ದಿಕ್ಕುಗಳಲ್ಲಿ ದಾವಾಗ್ನಿ ದಾವಾಗ್ನಿ ಕಾಡ್ಗಿಚ್ಚು ಹೆಚ್ಚಾಗಿ ಜ್ವಲಿಸಿತು ತ್ರಾಸೆಯ ಸಕಲಾಂಜನಾ ಎಲ್ಲರನ್ನು ತೊಂದರೆ ಪಡಿಸ್ತಾ ದಿಕ್ಕು ದಿಕ್ಕುಗಳಲ್ಲಿಯೂ ಕಾಡ್ಗಿಚ್ಚು ಕಾಣಿಸಿತು ಏನು ವಿಧ್ಯಾನ್ಯರಿಷ್ಟಾನ್ ದದೃಶರು ವಿಬುಧಾ ದಯ ವಿಬುಧ ಭಯ ಮಾಪೇದಿರೇ ಅತ್ಯಂತ ಮುನೇ ವಿಷ್ಣುವಿಕಾ ಈ ರೀತಿಯಾಗಿ ಅನೇಕ ಅರಿಷ್ಟುಗಳು ಕಾಣಿಸಿದವು ಅದರಿಂದ ವಿಷ್ಣು ಮುಂತಾದರು ತುಂಬ ಭಯವನ್ನು ಹೊಂದಿದರು ಭೂ ಇದೆ ಮೂರ್ಛಿದಾಹೇತುರ್ ಹಾ ಹತಾಸ್ಮಿ ತೀರಯ ತೀರ ಸಂಜಾತ ನದಿ ವಿವೇಕ ಹತಾ ಇವ ನದಿಯ ದಡದಲ್ಲಿರುವ ಮರಗಳು ನದಿಯ ಪ್ರವಾಹದಿಂದ ಬೀಳುವಂತೆ ದಕ್ಷ ಮೊದಲಾದರು ಅಯ್ಯೋ ಕೆಟ್ಟನಲ್ಲ ಎಂದೆನ್ನುತ್ತಾ ಭೂಮಿಗೆ ಉರುಳಿದರು ಪತಿತ್ವಾ ತೇ ಸ್ಥಿ ಭೂಮೋ ಕ್ರೂರ ಸರ್ಪ ಹ ಇವ ಕಂದುಕ ಇವ ತೇ ಭೂಯ ಪತಿತಃ ಪುನರುತ್ಥಿ ತತಸ್ತೆ ತಾತ ತಾಪಸಂತಪ್ತ ರುವ ೋದ್ವನಿ ರೋದನಧ್ವನಿ ಸಂಕ್ರಾಂತೋಕ್ತಿ ಪ್ರತ್ಯುಕ್ತಿ ಇವ ಭೂಮಿ ಉರುಳ್ವಿಂತ ದಕ್ಷಿಗಳ ಹೊಡೆತದಿಂದ ಕ್ರೂರವಾದ ಸರ್ಪಗಳು ಮೇಲಕ್ಕೆ ಕೇಳುವಂತೆ ಪುಟಿ ಹೊಡೆದ ಚಂಡು ಪುನಃ ಮೇಲಕ್ಕೆ ಕೇಳುವಂತೆ ಚೇತರಿಸಿ ಗುಂಡು ಎದ್ದು ಏಟು ತಿಂದ ಹೆಣ್ಣು ನಾಯಿಗಳಂತೆ ರೋದನ ಮಾಡಿದರು ರುದು ಕುರರಿ ಇವ ಕುರರಿ ಅಂದರೆ ಹೆಣ್ಣು ನಾಯಿ ರೋದನ ಧ್ವನಿ ಸಂಕ್ರಾಂತ ಉಕ್ತಿ ಪ್ರತ್ಯುಕ್ತಿಕ ಇವ ಮತ್ತು ಅಳುತ್ತಲೇ ಪರಸ್ಪರ ಮಾತನಾಡಿದರು ಸವೈ ಕುಂಠಾಸ್ತಃಸರ್ವೇ ತದಾ ಕುಂಠಿತಶಕ್ತಯ ಸೋಸೋ ಕಂಠಂ ಲುಲ್ಲುಠು ಕಮಠ ಇವು ಇಷ್ಟು ಮೊದಲಾದರೆಲ್ಲರೂ ಶಕ್ತಿಹೀನರಾಗಿ ತಮ್ಮ ಸಮೀಪದಲ್ಲಿಯೇ ಬಿದ್ದು ಆಮೆಗಳಂತೆ ಹೊರಳಾಡಿದರು ಕಮಠ ಇವ ಲುಟು ಹತ್ತಿರ ಹತ್ತಿರವೇ ಬಿದ್ದು ಎಲ್ಲ ಏತಸ್ಮಿನ್ನಂತೆ ತತ್ರ ಸಂಜಾತಾ ಚಾ ಶರೀರ ವಾ ಶ್ರಾವೆಯಖಿಲಾನ್ ದೇವಾನ್ ದಕ್ಷನ್ ಚ ಇವ ಈ ಮಧ್ಯೆಯಲ್ಲಿ ಈ ನಡುವೆ ಎಲ್ಲ ದೇವತೆಗಳು ವಿಶೇಷವಾಗಿ ದಕ್ಷಿಣಿಗೂ ಕೇಳಿಸುವಂತೆ ಅಶರೀರವಾಣಿ ಆಯಿತಂತೆ ಆಕಾಶವಾಣಿಯು ಧಿಗ್ಜನ್ಮ ತವ ಮಹಾ ಮಹಾಮೂಢೋ ಶಿವಾಪದಿ ಭವಿಷ್ಯತಿ ಮಹಾದುಃಖ ಅನಿವಾರ್ಯಂ ಹರೋದ್ಭವಂ ಇಳೆಯ ದಕ್ಷಣೆ ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿದೆ ನೀನು ಮಹಾಮೂಢನು ಪಾಪಾತ್ಮ ನಿನಗೆ ಹರನಿಂದ ಮಹಾ ಅನರ್ಥವು ಪ್ರಾಪ್ತವಾಗಲಿದೆ ಅದನ್ನು ಯಾರೂ ತಡೆಯಲಾರರು ಹಾ ಹಾಪಿನೇ ನೋತ್ರ ಯೇ ಮೂಢಾಸ್ತವೋ ದೇವಾಲಯಸ್ಥಿತ ತಾಂಮಿ ಮಹಾದುಃಖಂ ಭವಿಷ್ಯತಿ ನ ಸಂಶಯ ಅಲ್ಲದೆ ಈ ಯಜ್ಞಶಾಲೆಯಲ್ಲಿರುವಂತಹ ಮೂಢರ ಅಂದರೆ ದೇವತೆಗಳಿಗೂ ಸಹ ಮಹಾದುಃಖವು ಬರುವುದು ಸಂಶಯವಿಲ್ಲ ಬ್ರಹ್ಮೋವಾಕಾಶವಚನ ದೃಷ್ಟ್ ಅರಿಷ್ಟಾ ತಾನ ದಕ್ಷ ಪ್ರಾಪದ್ಭಯಂ ಚಾಪಿ ಪರೇ ದೇವಾಹ ಎಲೈ ನಾರದನೇ ಈ ರೀತಿಯಾದ ಆಕಾಶವಾಣಿಯನ್ನು ಕೇಳಿ ಮತ್ತಲ್ಲಿ ನಡೆದ ಅರಿಷ್ಟಗಳನ್ನು ನೋಡಿ ದಕ್ಷಿಣ ದೇವತೆಗಳು ಸಹ ತುಂಬ ಭಯಗೊಂಡರು ವೇಪಮನಸ್ತದಕ್ಷೋ ವಿಕಲಶ್ಚಾತಿಚೇತಸಿ ಅಗಚ್ಚಚ್ಚರಣಂ ವಿಷ್ಣೋ ಸ್ವ ಪ್ರಭೋರಿಂದಿರಾಪತೆ ಆಗ ದಕ್ಷಿಣ ಭಯದಿಂದ ನಡುಗುತ್ತಾ ಮನಸ್ಸಿನಲ್ಲಿ ಉದ್ವಿಗ್ನನಾಗಿ ತನ್ನ ಪ್ರಭುವಾದ ಹರಿಯನ್ನು ಶರಣು ಹೊಕ್ಕ ಸಪ್ರಣಮ್ಯ ಭಯವಿಷ್ಟೂಯ ಚಿಚೇತನ ಅವೋಚ ದೇವದೇವಂತಂ ವಿಷ್ಣು ಸ್ವಜನವತ್ಸಲಂ ಇದೆ ಶ್ರೀ ಶಿವಮಹಾಪುರಾಣೇ ರುದ್ರಸಹಿತ ಸತೀಂಡೇ ಚತುಸ್ಯ ಆ ದಕ್ಷ ಹರಿಯನ್ನು ನಮಸ್ಕರಿಸಿ ಭಯದಿಂದ ಸುತಿಸಿ ಜಯ ಸ್ವಜನ ಪ್ರಿಯನಾದಂಥ ಹರಿಯನ್ನು ಕುರಿತು ಹೀಗೆ ಹೇಳ್ತಾನೆ ಅಂಥೇಳಿ ಅದು ಮುಂದಿನ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಅಂತ ಬರ್ತದೆ ಇಲ್ಲಿಗೆ ಶಿವಪುರಾಣದ ರುದ್ರ ಸಮಿತಿಯಲ್ಲಿ ಸತೀಖಂಡದಲ್ಲಿ ಮೂವತ್ತ್ನಾಲ್ಕನೇ ಅಧ್ಯಾಯ ಮುಗಿಯಿತು ಮೂವತ್ತೈದನೇ ಅಧ್ಯಾಯದಲ್ಲಿ ಒಂದೇ ದಕ್ಷಿಣ ವಿಷ್ಣುವ ತ್ರೆಯನ್ನು ಪ್ರಾರ್ಥಿಸ್ತಾನೆ ಅಂತೇಳಿ ಬರ್ತದೆ ಇದನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಶಿವಾರ್ಪತಮಸ್ತು ಓಂ ತತ್ಸತ್